ದೇಹ ವೃಕ್ಷದೊಳ ಎರಡು ಪಕ್ಷಿಗಳು ಈಹವೆಂದಿಗೂ ಬೆಳದೆ ಪರಮ ಸ್ನೇಹದಿಂದಲೇ ಕರ್ಮಜ ಫಲಗಳುಂಬ ಜೀವ ಖಗ ಶ್ರೀಹರಿಯುತ ಸ್ವರಭೋಕ್ತನು ದ್ರೋಹಿಸುವ ಕಲ್ಯಾದಿ ದೈತ್ಯ ಸಮೂಹ ವಿಶಿಷ್ಟ ಪಾಪವ ಲೇಷ ಎಲ್ಲರಿಗೆ ಜೀವ ಮತ್ತು ಪರಮಾತ್ಮ ಈ ದೇಹ ಅನ್ನೋ ವೃಕ್ಷದಲ್ಲಿ ಇಬ್ಬರು ಕೂಡ ಜೊತೆಗೆ ವಾಸವಾಗಿರುವಂಥ ಎರಡು ಪಕ್ಷಿಗಳು ಅಂತ ತಿಳಿಸ್ತಾರೆ ಈ ಎರಡು ಪಕ್ಷಿಗಳಲ್ಲಿ ಒಂದು ಹಕ್ಕಿ ಹಣ್ಣುಗಳನ್ನು ತಿಂತ ಇದೆ ಅದು ಎರಡು ತರದ ಹಣ್ಣುಗಳನ್ನು ತಿಳ ತಿನ್ನತ್ತೆ ಪಕ್ಷಿ ಅಂತ ಅವನ್ನೆಲ್ಲ ತಿನ್ನೋದು ಈ ಜೀವ ಅನ್ನೋ ಹಕ್ಕಿ ಮಾತ್ರ ಅದಕ್ಕೆ ಒಂದೇ ಹಕ್ಕಿ ಹಣ್ಣು ತಿಂತೈತೆ ಅಂತ ದಾಸರು ಬರೀತಾರೆ ಆ ಜೀವ ಅನ್ನೋ ಪಕ್ಷಿ ಎರಡು ರೀತಿಯಾಗಿರ್ತಕ್ಕಂಥ ಹಣ್ಣುಗಳನ್ನು ತಿನ್ನತ್ತೆ ಯಾವುದ ಹಣ್ಣು ಅಂದರೆ ತಾನು ಮಾಡಿರ್ತಕ್ಕಂಥ ಕರ್ಮಗಳ ಫಲವೇ ಹಣ್ಣು ಅದು ಸುಖ ರೂಪ ದುಃಖ ರೂಪ ಅಂತ ಎರಡು ರೀತಿಯಾಗಿರ್ತಕ್ಕಂಥ ಹಣ್ಣುಗಳನ್ನು ಆ ಪಕ್ಷಿ ತಿಂತ ಇದೆ ಈ ಎರಡೂ ಹಣ್ಣುಗಳನ್ನು ತಿನ್ನೋದು ಅಜೀವ ಅನ್ನೋ ಪಕ್ಷಿಗೆ ಅನಿವಾರ್ಯ ತಿನ್ನದೇ ಇರೋದಕ್ಕೆ ಸಾಧ್ಯ ಇಲ್ಲ ಕರ್ಮ ಇಲ್ಲದೆ ಜೀವ ಬದುಕಲಿಕ್ಕೂ ಸಾಧ್ಯ ಇಲ್ಲ ಹಾಗಂತೇಳಿ ಕರ್ಮ ಬಿಡೋದು ಯಾರಿಂದನೂ ಕೂಡ ಶಕ್ಯ ಇಲ್ಲ ನಹಿ ದೇವಭತ ಶಕ್ತಿಂ ತೆಕ್ತು ಕರ್ಮಣ್ಯ ಶೇಷತ ಕರ್ಮ ಬಿಡೋದು ಹೇಗೆ ಸಾಧ್ಯ ಇಲ್ಲೋ ಅದರಂತೆ ಕರ್ಮದ ಫಲವನ್ನು ಕೂಡ ಬಿಡಲಿಕ್ಕೆ ಸಾಧ್ಯ ಇಲ್ಲ ಕರ್ಮ ಫಲದ ಭೋಗವು ಅಸ್ವತಂತ್ರವೇ ಅದು ಜೀವರ ಲಕ್ಷಣ ಅದಕ್ಕಾಗಿ ಹುಟ್ಟು ಸಾವುಗಳ ಮಧ್ಯದಲ್ಲಿ ಅಪಾರವಾಗಿರ್ತಕ್ಕಂಥ ಸುಖ ದುಃಖಗಳು ವಿವಿಧ ರೂಪಗಳಲ್ಲಿ ವಿಚಿತ್ರವಾಗಿ ಆ ಜೀವನನ್ನು ಬಾಧಿಸ್ತಾವೆ ಈ ದೇಹದಿಂದ ಮನಸ್ಸಿನಿಂದ ಮಾತಿನಿಂದ ಅಂದರೆ ಕಾಯ ವಾಚ ಮನಸ ನಡೆಯುವಂತಹ ಪ್ರತಿಯೊಂದು ಕರ್ಮಗಳ ಫಲವನ್ನು ಜೀವವನ್ನು ಹಕ್ಕಿ ಅದು ಮಾತ್ರ ಅನುಭವಿಸೋದು ಅಥವಾ ಭೋಗಿಸೋದು ಅಂತ ಈ ಕರ್ಮದ ಫಲಗಳು ರುಚಿಯಾಗಿದ್ದೇನಿರೋಲ್ಲ ಸಿಹಿ ಕಹಿ ಸುಖ ದುಃಖ ಶೀತ ಉಷ್ಣ ಹೀಗೆಲ್ಲವೂ ಕೂಡ ದ್ವಂದ್ವದಿಂದನೇ ಇರುತ್ತೆ ಆದರೂ ಅಂಥ ಕರ್ಮ ಫಲಗಳನ್ನು ತುಂಬ ರುಚಿಯಾದಂಥ ಹಣ್ಣು ಅಂತ ತಿಳ್ಕೊಂಡು ಆ ಜೀವ ಅದನ್ನು ತಿಂತಾನೆ ಅನುಭವಿಸ್ತಾನೆ ಆದರೆ ಪರಮಾತ್ಮ ಸ್ವತಂತ್ರ ಅವನಿಗೆ ಯಾವ ದುಃಖ ಇಲ್ಲ ಜಡ ಅಚೇತನ ಆದ್ದರಿಂದ ಅದಕ್ಕೆ ಯಾವ ದುಃಖದ ಅನುಭವವೇ ಇಲ್ಲ ಆದ್ದರಿಂದ ಕರ್ಮದ ಫಲ ಅನ್ನೋ ಹಣ್ಣನ್ನು ಅನಿವಾರ್ಯವಾಗಿ ತಿನ್ನಬೇಕಾಗಿರೋದು ಈ ಜೀವಾಕ್ಯ ಪಕ್ಷಿ ಭೋಗ ಜಡಕ್ಕೂ ಇಲ್ಲ ಜಡವನ್ನು ಚೇತನವನ್ನು ಸದಾ ಅನುಭವಿಸುವ ತಿನ್ನುವ ವ್ಯಕ್ತಿ ಅಂತಾದರೆ ಜೀವ ಮಾತ್ರ ಮತ್ತೊಂದು ಹಕ್ಕಿ ನೋಡ್ತದಪ್ಪ ಈ ಶರೀರದಲ್ಲಿ ಈ ಬ್ರಹ್ಮಾಂಡದಲ್ಲಿ ಮತ್ತೊಂದು ಹಕ್ಕಿ ಕೂತ್ಕೊಂಡಿದೆ ಅದು ಬರೀ ನೋಡ್ತಾನೇ ಇರುತ್ತೆ ಈ ಜೀವ ಅನ್ನೋ ಹಕ್ಕಿಗಳು ನಾನಾ ವಿಧವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡೋದು ಹಾಗೂ ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ವಿವಿಧ ಫಲಗಳನ್ನು ಅನುಭವಿಸೋದನ್ನು ಇದು ಶ್ರೀಹರಿಯನ್ನು ಏನಿದಾನಲ್ಲ ಆ ಹಕ್ಕಿ ಅದನ್ನು ನೋಡ್ತಾನೇ ಇರುತ್ತೆ ಪರಮಾತ್ಮನ ಪಕ್ಷಿ ಸರ್ವತ್ರ ವ್ಯಾಪ್ತನಾದ ಭಗವಂತ ಸರ್ವ ಸಾಕ್ಷಿ ಎಲ್ಲವನ್ನು ನೋಡ್ತಾನೆ ಸಾಕ್ಷಿ ಚೇತೋ ಕೇವಲೋ ನಿರ್ಗುಣಶ್ಚ ಅಂಥೇಳಿ ಈ ರೀತಿಯಾಗಿ ಹೀಗೆ ಸರ್ವತ್ರ ವ್ಯಾಪ್ತನಾಗಿರುವಂಥ ಭಗವಂತ ಎಲ್ಲರನ್ನೂ ಎಲ್ಲವನ್ನೂ ಸದಾ ನೋಡ್ತಾ ಇರ್ತಾನೆ ಯಾಕೆ ಅವನು ವಿಶ್ವತಶ್ಚಕ್ಷು ಅವನಿಗೆ ಕಾಣದೇ ಇರ್ತಕ್ಕಂಥದ್ದು ಯಾವುದೂ ಇಲ್ಲ ಅಜ್ಞಾತ ಅನ್ನೋದು ಯಾವುದೂ ಇಲ್ಲ ಇಂತಹ ಪರಮಾತ್ಮನಿಗೆ ಸಹಸ್ರ ಶೀರ್ಷ ಪುರುಷ ಈ ರೀತಿ ಎಲ್ಲ ಹೇಳಿದಂಗೆ ಸಹಸ್ರ ಕಣ್ಣು ಕಾಲು ಕಿವಿ ಹೀಗೆ ಸರ್ವಾವ ಅವಯವಗಳಿಂದ ಕೂಡಿರ್ತಕ್ಕಂಥ ಸಹಸ್ರ ರೂಪಗಳು ಪರಮಾತ್ಮನಿಗೆ ಎಲ್ಲ ಇಂದ್ರಿಯಗಳು ಕೂಡ ಬೇರೆ ಬೇರೆ ಕಾರ್ಯವನ್ನು ಮಾಡ್ತಾಯಿದೆ ಹಾಗಾಗಿ ವಿಶ್ವವನ್ನು ಸದಾ ನೋಡ್ತಾನೆ ಇರ್ತಾನೆ ಪರಮಾತ್ಮ ಯಾರಿಗೂ ಕಾಣದೇ ಇದ್ದಿದ್ದು ಅವನಿಗೆ ಮಾತ್ರ ಕಾಣತ್ತೆ ಎಲ್ಲ ದೇವತೆಗಳ ಪ್ರತ್ಯಕ್ಷ ಅಥವಾ ನೋಡುವಿಕೆಗೆ ಒಂದು ಇತಿಮಿತಿ ಇದೆ ಆದರೆ ಭಗವಂತರ ಜ್ಞಾನಕ್ಕೆ ಇತಿಮಿತಿ ಇಲ್ಲ ಪರಮಾತ್ಮ ಎಲ್ಲವನ್ನು ಸ್ಪಷ್ಟವಾಗಿ ನೋಡತಾನೆ ಸರ್ವಜ್ಞ ಪರಮಾತ್ಮ ಎಲ್ಲ ವಿಷಯಗಳನ್ನು ತಿಳಿದಿರತಕ್ಕಂಥ ಜ್ಞಾನ ಪರಮಾತ್ಮಂದು ಅದರಿಂದಲೇ ಸರ್ವಜ್ಞ ಅಂತ ಕರೆಯೋದು ಆ ಪರಮಾತ್ಮ ಪಕ್ಷಿ ಆ ಜೀವರು ಕರ್ಮಫಲ ಉಣ್ಣೋದನ್ನು ನೋಡ್ತಾನೆ ಇರ್ತಾನೆ ಈ ಹಣ್ಣಿಂದ ಹಕ್ಕಿ ಜೀವ ಅನ್ನೋ ಪಕ್ಷಿ ಬಡವಾಗೈತಿ ಈ ವಿಷಯ ಭೋಗವನ್ನು ಸದಾ ಜೀವ ಮಾಡ್ತಾನೆ ಈ ವಿಷಯ ಭೋಗ ಅನ್ನೋದು ಸದಾ ಇಂದ್ರಿಯಗಳಿಂದ ನಡೆದೇ ಇರುತ್ತೆ ನಿರಂತರವಾಗಿ ಆದ್ದರಿಂದ ಸಂಸಾರ ಸುಖ ದುಃಖಗಳನ್ನು ಈ ಜೀವ ಅನ್ನೋ ಪಕ್ಷಿ ಸದಾ ಕಾಲ ಅನುಭವಿಸ್ತಾ ಇರುತ್ತೆ ಯಾವ್ಯಾವ ಇಂದ್ರಿಯಗಳಿಗೆ ಏನೇನು ಬೇಕೋ ಅದನ್ನು ತಿಂತಾನೇ ಇರುತ್ತೆ ಭೋಗ ಮಾಡ್ತಾನೇ ಇರುತ್ತೆ ಸಾಕು ಅನ್ನೋ ಶಬ್ದವೇ ಆ ಜೀವಾಕ್ಯ ಪಕ್ಷಿಗೆ ಗೊತ್ತಿಲ್ಲ ಸದಾ ಬೇಕು ಬೇಕು ಬೇಕು ಅಂತ ಎಷ್ಟು ತಿಂದರೂ ಕೂಡ ಅದು ಬೆಳಿತಾನೇ ಇಲ್ಲ ಯಾಕೆ ತೃಪ್ತಿಯೇ ಇಲ್ಲ ಮತ್ತಷ್ಟು ದುರ್ಬಲ ಹೋಗ್ತಾ ಇದೆ ಆ ಪರಮಾತ್ಮ ಉಪದೇಶ ಮಾಡಿರುವ ಸಂದರ್ಭದಲ್ಲಿ ಭಾಗವತದಲ್ಲಿ ದೇವಭೂತಿಯ ಒಂದು ಮಾತು ಹೇಳ್ತಾಳೆ ಭಗವಂತ ಈ ಅಯೋಗ್ಯ ಇಂದ್ರಿಯಗಳಿಗೆ ಬೇಡಿದ್ದನ್ನು ಕೊಟ್ಟು ತಿನ್ನಿಸಿ ಉಣಿಸಿ ತೃಪ್ತಿಪಡಿಸೋದು ಅನ್ನೋದು ಆಗದೇ ಇರೋದು ಎಷ್ಟು ಹಾಕಿದರೂ ಮತ್ತಷ್ಟು ಬೇಕು ಅಂಥೇಳಿ ಆದ್ದರಿಂದ ಶಕ್ತಿ ಅನ್ನೋದು ಕುಂಠಿತಾಗೋಗಿದೆ ಆಸೆ ಬೆಳಿತಾನೇ ಶಕ್ತಿ ಮಾತ್ರ ಹೋಗಿದೆ ಹೀಗೆ ಇಂದ್ರಿಯಗಳು ಹೋದ್ರೆ ಹೋದರೆ ಸೊರಗಿ ಹೋಗ್ತಾ ಹೋದರೆ ಮುಂದೊಂದು ದಿನ ಭಯಾನಕವಾದ ಪರಿಸ್ಥಿತಿ ಬರುತ್ತೆ ಅಶಕ್ತತೆ ಹೆಚ್ಚಾದಾಗ ಬದುಕು ಅವ್ಯವಸ್ಥೆ ಆಗತ್ತೆ ಅದಕ್ಕೆ ಬದುಕುವ ದಾರಿನೇ ಏನು ಅಂತ ತಿಳಿತಾ ಇಲ್ಲ ಅಂತ ಆ ದೇವಭೂತ ಹೇಳ್ತಾಳೆ ಆ ಒಂದು ಉದಾಹರಣೆಯನ್ನು ಹೇಳ್ತಾಳೆ ಈಗ ಮೈಗೋ ಕೈಗೋ ಎಲ್ಲೋ ಒಂದು ಕಡೆ ಗಾಯ ಆದರೆ ಅದನ್ನು ತೋರಿಸಿದಷ್ಟು ಒಂಥರ ಆನಂದ ಆಗ್ತಾ ಇದೆಯಲ್ಲ ಅದೇ ಗಾಯ ಮುಂದೆ ವ್ರಣವಾಗಿ ಮತ್ತು ಜೀವನಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಬಾಧೆಯನ್ನು ಕೊಡ್ತಾಯಿದೆ ಹಾಗೇ ಸಂಸಾರದಲ್ಲಿ ಎಂತಹ ಫಲ ತಿಂದರೂ ಕೂಡ ಮುಪ್ಪು ಯಾರನ್ನು ಬಿಡೋದಿಲ್ಲ ಅದನ್ನು ಅಪರಿಹಾರಿಯಾದ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಆದ್ದರಿಂದ ಈ ಸಂಸಾರ ಬಂಧನ ಈ ಕಷ್ಟ ಕಾರ್ಪಣ್ಯಗಳು ಯಾರನ್ನೂ ಬಿಟ್ಟಿಲ್ಲ ಎಲ್ಲರನ್ನು ಕಾಡ್ತಾ ಇದೆ ಯಾವ ಹಣ್ಣನ್ನು ತಿಂದರೂ ಏನನ್ನು ಅನುಭವಿಸಿದ್ರು ಈ ಜೀವ ಮಾತ್ರ ಸ್ವತಂತ್ರನಾಗೆ ಇರ್ತಾನೆ ಬಡವನಾಗೆ ಇರ್ತಾನೆ ಸಂಸಾರಿಯಾಗಿರೋದು ತಪ್ಪೋದೇ ಇಲ್ಲ ಕರ್ಮಗಳು ಎಲ್ಲರನ್ನೂ ಹಣ್ಣು ಹಣ್ಣ ಮಾಡಿ ಹಾಕಿದೆ ಅದೇ ತಿನ್ನದ ಹಕ್ಕಿ ಬಲವಾಗೈತಿ ಈ ಶರೀರ ವೃಕ್ಷದಲ್ಲೇ ಇರ್ತಕ್ಕಂತಹ ಅಬಿಂಬ ಅಂತ ಕರ್ಸ್ಕೊಂಡ ಒಂದು ಹಕ್ಕಿ ಇದೆಯಲ್ಲ ಭಗವಂತ ಯಾವ ಕರ್ಮಗಳ ಸಂಬಂಧನೇ ಇಲ್ಲ ಸದಾ ನಿರ್ಲಿಪ್ತನಾಗ್ತಾನೆ ಏನು ತಿಂದ ಇದ್ದರೂ ನಿತ್ಯ ತೃಪ್ತನಾಗಿರ್ತಾನೆ ಸದಾ ಬಲಪೂರ್ಣನಾಗಿರ್ತಾನೆ ಅವನು ವೃದ್ಧಿ ಹ್ರಾಸ ವಿವರ್ಜಿತನಾಗಿದ್ದಾನೆ ಅವನಿಗೆ ದೌರ್ಬಲ್ಯ ಅನ್ನೋದು ಬರುವಂತ ಪ್ರಸಕ್ತಿನೇ ಇಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಲೋಕದಲ್ಲಿ ನಡೀತಕ್ಕಂಥ ಇನ್ ಇಷ್ಟು ಅನಸಂಖ್ಯಾತ ಜೀವರ ಕರ್ಮಗಳ ಲೇಪ ಅನ್ನೋದಿಲ್ಲ ಸುಖ ದುಃಖದ ಸಂಬಂಧವೇ ಅವನಿಗೆ ಇಲ್ಲ ಸದಾ ಜ್ಞಾನ ಬಲ ಆನಂದಾದಿ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಅವನ ಎಲ್ಲ ರೂಪಗಳು ದೇಶತಃ ಕಾಲತಃ ಗುಣತಃ ಅನಂತವಾಗಿದೆ ಅಂತಹ ಪರಮಾತ್ಮನಿಗೆ ಹಸಿವಿಯ ನೀರಿಡಿಕೆ ಯಾವುದು ಕೂಡ ಇಲ್ಲ ಮುಕ್ತರಿಗೆ ಹಸಿವೆ ನೀರಡಿಕೆ ಇದ್ದರೂ ಕೂಡ ಅದು ಅವರ ಅಧೀನದಲ್ಲಿದೆ ಅಂದಮೇಲೆ ಪರಮಾತ್ಮನಿಗೆ ಅದು ಬಾಧೆ ಕೊಡುತ್ತಾ ಸರ್ವಥ ಇಲ್ಲ ಅವತಾರಗಳಲ್ಲಿ ಮಾತ್ರ ಪ್ರಾಕೃತನಂತೆ ತಾನು ಸ್ವೀಕರಿಸಿ ತೋರಿಸ್ತಾನೆ ಜಗತ್ತಿಗೆ ಅವನಿಗೆ ಪ್ರಾಕೃತ ಭೋಗವೂ ಇಲ್ಲ ಭೋಗದಿಂದ ಬರ್ತಕ್ಕಂಥ ದೌರ್ಬಲ್ಯ ಆಗಲಿ ಪುಷ್ಟಿಯಾಗಲಿ ಯಾವುದೂ ಇಲ್ಲ ಅವನೇ ಸರ್ವಕರ್ಮ ನಿಯಾಮಕನಾಗಿದ್ದಾನೆ ಅವನಿಗೆ ಯಾವ ಕರ್ಮಗಳ ಲೇಪ ಎಂದಿಗೂ ಇಲ್ಲ ಸದಾ ಗುಣಪೂರ್ಣ ನಿಖಿಲಪೂರ್ಣ ಗುಣೈಕ ದೇಹಂ ಅಂತ ಹೇಳಿದಂಗೆ ಯಾವಾಗಲೂ ಮಹಾತೋಮಹಿ ಅನ್ನೋನು ಬೆಳಿತಾನೆ ಇರ್ತಾನೆ ಅವನಿಗೆ ಯಾವತ್ತು ಕೂಡ ಹ್ರಾಸ ಅನ್ನೋದಿಲ್ಲ ಅದಕ್ಕೆ ತಿನ್ನದ ಅಕ್ಕಿ ಬಲವಾಗೈತಿ ಹಣ್ತಿಂದ ಹಕ್ಕಿ ಬಡವಾಗೈತೆ ಆದ್ದರಿಂದ ಅವನು ಸ್ವತಂತ್ರನಾದ್ರಿಂದ ಯಾವತ್ತೂ ದುಃಖವನ್ನು ಹೊಂದೋದಿಲ್ಲ ಯಾವಾಗಲೂ ಬಲಿಷ್ಠನಾಗಿಯೇ ಇರ್ತಾನೆ ಏನು ಭೋಗ ಮಾಡದೇ ಇದ್ದರೂ ಬಲಿಷ್ಠತೆ ಅನ್ನೋದು ಇದ್ದೇ ಇರತ್ತೆ ಈ ಜೀವ ಮತ್ತು ಪರಮಾತ್ಮನ ಪಕ್ಷಿ ಒಂದೇ ವೃಕ್ಷದಲ್ಲಿ ಇದ್ದರೂ ನಿತ್ಯಾಭಿಯೋಗಿಗಳಂತೆ ಇದ್ದರು ಪರಮ ಸ್ನೇಹದಿಂದ ಇಹವು ಯಾವತ್ತೂ ಒಂದಕ್ಕೆ ಒಂದರ ಮೇಲೆ ದ್ವೇಷ ಅನ್ನೋದಿಲ್ಲೇ ಇಲ್ಲ ಇಷ್ಟಾದರೂ ಕೂಡ ಆ ಕರ್ಮಜನ್ಯ ಪಾಪ ಪುಣ್ಯ ಫಲಗಳನ್ನು ಜೀವಪಕ್ಷಿ ಉಣ್ಣತ್ತೆ ಪರಮಾತ್ಮತ ಸಾರಭೋಗ್ತಾ ಶುಭ ಕರ್ಮದ ಸಾರವಾದ ಸುಖವನ್ನು ಮಾತ್ರ ಉಣ್ತಾನೆ ಹೊರತು ಅಶುಭವನ್ನು ಯಾವತ್ತೂ ಉಣ್ಣೋದಿಲ್ಲ ಭಗವಂತ ಇಂತಹ ಪರಮಾತ್ಮನನ್ನು ದ್ರೋಹಿಸುವ ಕಲ್ಯಾದಿ ದೈತ್ಯ ಸಮೂಹಕ್ಕಿವ ವಿಶಿಷ್ಟ ಪಾಪವಾ ಹಂಗಾರೆ ಭಕ್ತರು ಸಮರ್ಪಣೆ ಮಾಡಿರ್ತಕ್ಕಂಥ ಅಶುಭ ಫಲ ಏನಿದೆಯಲ್ಲ ಅಶುಭ ಕರ್ಮಗಳಿಗೆ ಸಂಬಂಧಪಟ್ಟ ಫಲ ಅದನ್ನು ಏನು ಮಾಡ್ತಾನೆ ಅಂದರೆ ದ್ರೋಹಿಸುವ ಕಲ್ಯಾದಿ ದೈತ್ಯ ಸಮೂಹ ಕೀವ ವಿಶಿಷ್ಟವಾಗಿರ್ತಕ್ಕಂಥ ಮಹಾಪಾಪವನ್ನು ಭಗವಂತ ತನ್ನನ್ನು ದ್ರೋಹ ಮಾಡತಕ್ಕಂಥ ತನ್ನ ಭಕ್ತರನ್ನು ದ್ರೋಹ ಮಾಡತಕ್ಕಂಥ ದೈತ್ಯ ಸಮುದಾಯಕ್ಕೆ ಕೊಡ್ತಾನೆ ಲೇಷ ಎಲ್ಲರಿಗೆ ಮಹಾಪಾಪಗಳ ಫಲವಾಗಿರ್ತಕ್ಕಂಥ ಮಹಾದುಃಖಗಳನ್ನು ಮಹಾಪಾಪಿಗಳಾಗಿರ್ತಕ್ಕಂಥ ದುಷ್ಟ ದೈತ್ಯರಿಗೆ ಉಣಿಸಿ ಉಳಿದ ಲೇಷ ಪಾಪಗಳನ್ನು ಎಲ್ಲ ಜೀವರಿಗೂ ಕೂಡ ಉಣಿಸ್ತಾನೆ ಇಲ್ಲಿ ಜೀವ ಕರ್ಮಫಲ ಉಣ್ತಾನೆ ಪರಮಾತ್ಮ ಉಣದೇ ಇದ್ದರೂ ಬಲದಿಂದ ಪುಷ್ಟನಾಗೇ ಇರ್ತಾನೆ ಅಂತ ಭಾಗವತ ಹೇಳುತ್ತೆ ಪರಮಾತ್ಮ ಉಣ್ಣೋದಿಲ್ಲ ಅಂದರೆ ಏನು ಅಂದರೆ ವಿವರಣೆ ಕೊಡ್ತಾರೆ ಎಂದೂ ದುಃಖವನ್ನು ಉಣದೇ ಇರೋದ್ರಿಂದ ಉಣ್ಣೋದೇ ಇಲ್ಲ ಅಂತ ಶ್ರುತಿ ಸ್ಮೃತಿಗಳು ಪರಮಾತ್ಮನನ್ನು ಇದೆ ವಿಷಯ ಭೋಗ ಇಲ್ಲದೇ ಇದ್ರೂ ಕೂಡ ಸ್ವರೂಪಾನಂದ ಭೋಗದಿಂದ ಪೂರ್ಣನಾದ್ದರಿಂದ ಉಣದವಾ ಅನ್ನಷ್ಟು ಅಂತ ಕರ್ಸ್ಕೊತಾನೆ ಪರಮಾತ್ಮ ಎಲ್ಲಾ ವಿಷಯ ಪದಾರ್ಥಗಳಲ್ಲಿರುವ ಸಾರ ಸುಖವನ್ನು ಅಥವಾ ತನ್ನ ಸ್ವಾಕ್ಯರಸವನ್ನು ಮಾತ್ರ ಭಗವಂತ ಉಣ್ತಾನೆ ಯಾಕೆ ಅಂದರೆ ಸ್ವತಂತ್ರನಾದ್ದರಿಂದ ಉಳಿದವರೆಲ್ಲ ಅಸ್ವತಂತ್ರರು ಪರಮಾತ್ಮ ಏನನ್ನ ಉಣಿಸ್ತಾನೋ ಉಂಡು ಉಣಿಸಿ ಅವನು ಉಂಡಿದ್ದನ್ನು ಮಾತ್ರ ಜೀವರು ಉಣ್ಬೇಕು ಆದರೆ ಪರಮಾತ್ಮ ಸ್ವತಂತ್ರ ತನಗೆ ಮನೆಗೆ ಬಂದು ದ ಉಂಡು ಈ ರೀತಿಯಾಗಿ ಅಂತ ಜೀವ ಅಸ್ವತಂತ್ರನಾಗಿದ್ದರಿಂದ ಸುಖ ದುಃಖ ದುಃಖಕರವನ್ನು ಕೂಡ ಸುಖಕರ ಅನ್ನೋ ಭ್ರಮೆಯಲ್ಲಿ ಉಣ್ತಾನೆ ಆದರೆ ಭಗವಂತ ಆ ಸಾರವನ್ನು ಯಾವತ್ತೂ ಭೋಗ ಮಾಡೋದಿಲ್ಲ ಆದ್ದರಿಂದ ಉಣ್ಣೋದೇ ಇಲ್ಲ ಅಂತ ಶ್ರುತಿಯವನನ್ನು ಕೊಂಡಾಡ್ತಾ ಅಥವಾ ಉಣದೇ ಇದ್ದರೆ ಮನುಷ್ಯರಿಗೆ ದೌರ್ಬಲ್ಯ ಅನ್ನೋದು ಅದೇ ಭಗವಂತನಿಗೆ ಮತ್ತು ದೇವತೆಗಳಿಗೆ ಆ ರೀತಿ ಯಾವತ್ತೂ ಅಲ್ಲ ಉಣದಿದ್ದರೂ ಅವರಿಗೆ ದೌರ್ಬಲ್ಯ ಇಲ್ಲ ಆದ್ದರಿಂದ ಉಣ್ಣೋದಿಲ್ಲ ಈ ರೀತಿಯಾಗೂ ಕೂಡ ಹೇಳ್ತಾ ಇದ್ದಾರೆ ಭಗವಂತ ತಾ ಅನ್ನೋ ಮಾತಿನಲ್ಲಿ ಯಾಕೆ ಉಣ್ಣದ ಹಕ್ಕಿ ಅಂತ ಈ ರೀತಿಯಾಗಿ ಅಂದರೆ ದಾಸರದಕ್ಕೆ ತಿಳಿಸ್ತಾರೆ ಉಣ್ಣದ ಹಕ್ಕಿಯ ಬಗ್ಗೆ ಯಾಕೆ ಈ ವಿಚಾರ ಅಂದರೆ ಅವನು ಸಾರಭೋಗ್ತಾ ತನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ ಪಾಪಕರ್ಮದಿಂದಲೂ ಸುಖವನ್ನೇ ಭೋಗಿಸ್ತಾನೆ ಅಂತ ದಾಸರು ತಿಳಿಸ್ತಾರೆ ಜೀವ ಭೋಗ್ಯ ಯೋಗ್ಯವಾಗಿರ್ತಕ್ಕಂಥ ಸ್ಥೂಲ ಅನ್ನವನ್ನು ಭಗವಂತ ಯಾವತ್ತೂ ಭೋಗ ಮಾಡೋದಿಲ್ಲ ಆದರೆ ಅತ್ತ ಚರಾಚರ ಗ್ರಹಣ ಇತ್ಯಾದಿ ಸೂತ್ರ ಸ್ಥೂಲ ಭೋಗ ಇದೆ ಭಗವಂತನಿಗೆ ಅಂತ ತಿಳಿಸ್ತಾರೆ ಹೇಗೆ ಅಂತದಕ್ಕೆ ವಿವರಣೆ ಕೊಡ್ತಾರೆ ಕಪಿಲ ನರಹರಿ ಭಾರ್ಗವತ್ರಯ ಅಂತ ಹೇಳಿದಂಗೆ ನಾಲಿಗೆಯಿಂದ ಅಗ್ರಾಣದಿಂದ ದೃಷ್ಟಿಯಿಂದ ಅಂತ ಮೂರು ರೀತಿಯಿಂದಲೂ ಭೋಗ ಅನ್ನೋದಾಗತ್ತೆ ಕೆಲವು ಭೋಗ ಕೇವಲ ದೃಷ್ಟಿಯಿಂದ ಪರಮಾತ್ಮ ಸೂಕ್ಷ್ಮ ಸ್ವಾಖ್ಯರಸವನ್ನು ಮೂರು ಬಗೆಯಿಂದ ಉಣ್ತಾನೆ ಅದು ರಮಾ ಬ್ರಹ್ಮಾದಿಗಳಿಗೆ ಭೋಗ್ಯ ಅಲ್ಲ ರಮಾ ಬ್ರಹ್ಮಾದಿ ಭೋಗ್ಯ ಅನ್ನೋದು ಸ್ಥೂಲನ ಅದರಲ್ಲಿರುವಂಥ ಶುಭರಸವನ್ನೂ ಕೂಡ ಪರಮಾತ್ಮ ಮೂರು ರೀತಿಯಿಂದ ಉಂಡು ಉಚ್ಚಿಷ್ಟವನ್ನು ಭಗವಂತ ದೃಷ್ಟಿಯಿಂದ ಸ್ವೀಕರಿಸಿ ರಮಾದಿ ದೇವತೆಗಳಿಗೆ ಅದನ್ನು ಪ್ರಸಾದ ರೂಪವಾಗಿ ಕೊಡ್ತಾನೆ ಭಗವಂತ ಭಗವಂತ ಒಂದು ವೇಳೆ ಸ್ವೀಕಾರನೇ ಮಾಡದೇ ಇದ್ದಿದ್ದರೆ ಉಚ್ಚಿಷ್ಟ ಅಥವಾ ಪ್ರಸಾದ ಅಂತ ಅನಿಸ್ಕೋತಾನೆ ಇರಲಿಲ್ಲ ಆದ್ದರಿಂದ ಲಕ್ಷ್ಮೀ ಬ್ರಹ್ಮಾದಿಗಳು ಅವನ ಉಚ್ಚಿಷ್ಟವನ್ನೇ ಸ್ವೀಕಾರವನ್ನು ಮಾಡ್ತಾರೆ ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಾಯಾಮ್ ಜಯಮಹಿ ಅಂತ ಉದ್ಧವ ಭಾಗವತದಲ್ಲಿ ಕೃಷ್ಣನಿಗೆ ಹೇಳ್ತಾನೆ ನಿನ್ನ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡಿ ನಾನು ಈ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತೇನೆ ಅಂಥೇಳಿ ಅದೇ ಅಶುಭ ಫಲವನ್ನು ತಾನು ಉಣದೇ ಆ ದೈತ್ಯರಿಗೆ ದೃಷ್ಟಿಯಿಂದ ಅದನ್ನು ಸ್ವೀಕಾರ ಮಾಡ್ತಾನೆ ಹೀಗೆ ದೃಷ್ಟಿಯಿಂದ ಭಗವಂತನಿಗೆ ಭೋಗ ಇದೆ ಅಂದಮೇಲೆ ನಾವು ಪಾಪಕರ್ಮವನ್ನು ಸಮರ್ಪಣೆ ಮಾಡಿದಾಗ ಅದರ ಫಲವಾಗಿರ್ತಕ್ಕಂಥ ಅಶುಭ ರಸವನ್ನು ಭಗವಂತ ದೃಷ್ಟಿಯಿಂದ ಸ್ವೀಕರಿಸ್ತಾನೆ ನಾಶುಭಂ ಸ ಹರಿ ಪಿಭೇದ್ ಅಂದರೆ ನಾಲಿಗೆಯಿಂದ ಅಶುಭವನ್ನು ಸ್ವೀಕಾರ ಮಾಡಲ್ಲ ಅನ್ನೋ ಅಭಿಪ್ರಾಯವನ್ನು ಇಲ್ಲಿ ತಿಳಿಸ್ತಾರೆ ಪಾಪಕರ್ಮ ಭಗವಂತನಿಗೆ ಯಾವತ್ತೂ ಇಷ್ಟ ಆಗೋದಿಲ್ಲ ಅದನ್ನು ಭಗವಂತನೇ ನಿಷೇಧ ಮಾಡಿದ್ದಾನೆ ಅಂತಂದರೆ ಅದು ಸಜ್ಜನರಿಗೆ ಬೇಡ ಅಂತ ಆತ ನಿಷೇಧ ಮಾಡಿದ್ದಾನೆ ತಾಮಸರಿಗೆ ಅದು ಬೇಕು ಅದು ಅವರಿಗೆ ಇಷ್ಟ ಆದ್ದರಿಂದ ಅವರು ಅದನ್ನು ಉಣ್ಣೋದು ಭಗವಂತನಿಗೂ ಇಷ್ಟ ಆದ್ದರಿಂದ ಅವರು ಉಂಡ್ರೆ ಅದು ಭಗವಂತನಿಗೆ ಪೂಜೆನೇ ಆಗುತ್ತೆ ದುರ್ಜನರು ಪಾಪ ಮಾಡಲಿ ತಮಸ್ಸಿನಲ್ಲಿ ಬೀಳಲಿ ಅಂತಲೇ ಭಗವಂತನ ಅಪೇಕ್ಷೆ ಆದ್ದರಿಂದ ಅವನು ಪಾಪ ಫಲವಾಗಿರ್ತಕ್ಕಂಥ ಅಶುಭವನ್ನು ಸ್ವೀಕಾರ ಆದ್ದರಿಂದ ದುಷ್ಟದೈತ್ಯರು ಪಾಪ ಫಲವಾಗಿರ್ತಕ್ಕಂಥ ಅಶುಭವನ್ನು ಉಣ್ಣೋದು ಭಗವಂತನಿಗೆ ಇಷ್ಟ ದೃಷ್ಟಿಯಿಂದ ಅದನ್ನು ನೋಡಿ ತಾನು ಸ್ವೀಕಾರ ಮಾಡ್ತಾನೆ ಹೀಗೆ ಪರಮಾತ್ಮ ನಾಲಿಗೆಯಿಂದ ಗ್ರಹಣದಿಂದ ದೃಷ್ಟಿಯಿಂದ ಅಂತ ಮೂರು ರೀತಿಯಾಗಿ ಭೋಗವನ್ನು ಮಾಡ್ತಾನೆ ತಾನು ತನಗೆ ಯೋಗ್ಯವಾಗಿರ್ತಕ್ಕಂಥ ಸ್ವಾಕ್ಯರಸವನ್ನು ಸ್ವೀಕಾರ ಮಾಡ್ತಾನೆ ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಅಪ್ರಾಕೃತ ರಸದ ಭಾಗವನ್ನು ಉಣಿಸ್ತಾನೆ ಸಾಮಾನ್ಯ ಜೀವರಿಗೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಪ್ರಾಕೃತ ರಸವನ್ನೇ ಉಣಿಸ್ತಾನೆ ಪರಮಾತ್ಮ